ಕುಂಬಾರ ಕುಂಬಾರ ಸಂತೆಗೆ ಹೊರಟನು ಕುಂಬಾರ ಕುಂಬಾರ ಕುಂಬಾರ ಸಂತೆಗೆ ಹೊರಟನು ಕುಂಬಾರ ಮಡಿಕೆಯ ಮಾಡಲು ಕುಂಬಾರ ಸಂತೆಗೆ ಹೊರಟನು ಕುಂಬಾರ ಮಡಿಕೆಯ ಮಾರಲು ಕುಂಬಾರ ಸಂತೆಗೆ ಕನ್ನ ಕುಂಬಾರಾ ಕೆಮ್ಮಣ್ಣನ ತಂದನು ಕುಂಬಾರಾ ನೀಲಲಿ ಕಲಕಿದಾ ಕುಂಬಾರಾ ಕೆಮ್ಮಣ್ಣನ ತಂ ಕೆಮ್ಮಣ್ಣನ ತಂದನು ಕುಂಬಾರಾ ನೀರ ಕಲಿಸಿದ ಕುಂಬಾರ ಅಟಪಚ ತುಳಿದನು ಕುಂಬಾರ ಮಣ್ಣ ಮುದ್ದೆಯ ಮಾಡಿದ ಕುಂಬಾರ ಅಟಪಚ ತುಳಿದನು ಕುಂಬಾರ ಮಣ್ಣ ಮುದ್ದೆಯ ಮಾಡಿದ ಕುಂಬಾರ ಚಕ್ರವ ತಂದನು ಕುಂಬಾರ ಮಣ್ಣ ಮುದ್ದೆಯ ಇಟ್ಟನು ಕುಂಬಾರ ಚಕ್ರವ ತಂದನು ಕುಂಬಾರ ಮಣ್ಣ ಮುದ್ದೆಯ ಇಟ್ಟನು ಕುಂಬಾರ ಚಕ್ರವ ಮಣ್ಣ ಮಡಕೆಯ ಮಾಡಿರ ಕುಂಬಾರ ಚಕ್ರದ ಮೇಲಿಂದ ಮಡಕೆಯನೋ ಕಲಕ ಬೀಳಿದೆ ಕುಶಲ ಬೀಳಿದ ಕುಂಬಾರ ಬಿಟಿ ಹೊಗೆಯಲ್ಲಿ ಕಾಯಿಸಿ ಕಾಯಿದೆ ಹೊರ ಮಡಿಕೆ ಎಗೆದನು ಕುಂಬಾರ ಕಿಣುಕಿನು ಎತ್ತಿನ ಗೆಜ್ಜೆಯ ಗಾಡಿಯಲ್ಲಿ ಮಡಕೆಯ ತುಂಬಿದ ಕುಂಬಾರ ಕಿಣುಕಿನು ಎತ್ತಿನ ಗೆಜ್ಜೆಯ ಗಾಡಿಯಲ್ಲಿ ಮಡಕೆಯ ತುಂಬಿದ ಕುಂಬಾರ ನಾಗರಿವು ಸೂರ್ಯನ್ನುತ ಕುಂಬಾರ ಕಂತೆ ಹೊರಟು ಕುಂಬಾರ ಮೇಡಮಾರಲು ಕುಂಬಾರ